ನಿಮ್ಗೆ ನಾನು ಪಾಠ ಮಾಡಲ್ಲ ನಿಮ್ಗೆ ಮಾನಸ ಗಂಗೋತ್ರಿ ಬಗ್ಗೆ ಹೇಳ್ತೀನಿ ನಿಮ್ಗೆ ಮಾನಸ್ ಗಂಗೋತ್ರಿ ಬಗ್ಗೆ ಹೇಳ್ತೀನಿ ಆಗ್ಲಿ ಸರ್ ನಾವೇ ನಿಮ್ಮನ್ನ ಒಂದ್ಸಾರಿ ಇದ್ರ ಬಗ್ಗೆ ಕೇಳ್ಬೇಕು ಅಂತ ಇದ್ವು ನಾವೇ ನಿಮ್ಮನ್ನ ಒಂದ್ಸಾರಿ ಇದ್ರ ಬಗ್ಗೆ ಕೇಳಬೇಕು ಅಂತ ಇದ್ವು ಅದಕ್ ಮೊದಲು ನೀವೇ ಹೇಳ್ತಾ ಇದ್ದೀರಿ ಅದಕ್ ಮೊದಲು ನೀವೇ ಹೇಳ್ತಾ ಇದ್ದೀರಿ ನಿಮ್ಗೆ ಏನ್ ಕೇಳ್ಬೇಕು ಅನ್ಸುತ್ತೋ ಅದನ್ ತಪ್ಪದೆ ಕೇಳಿ ನಿಮ್ಗೆ ಏನ್ ಕೇಳ್ಬೇಕು ಅನ್ಸುತ್ತೋ ಅದನ್ ತಪ್ಪದೆ ಕೇಳಿ ನೀವ್ ಕೇಳದ್ ಹೊರತು ನಾವ್ ಹೇಳೋದ್ ಕಡಿಮೆ ನೀವ್ ಕೇಳದ್ ಹೊರತು ನಾವ್ ಹೇಳೋದ್ ಕಡಿಮೆ ನಿಮ್ಗೆ ಮಾನಸ ಗಂಗೋತ್ರಿ ಬಗ್ಗೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಗೊತ್ತಾ ನಿಮಗೆ ಮಾನಸ ಗಂಗೋತ್ರಿ ಬಗ್ಗೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಗೊತ್ತಾ ನಮಗೆ ಏನು ಗೊತ್ತಿಲ್ಲ ಸರ್ ಹಾಗಾದ್ರೆ ಒಂದು ಕೆಲಸ ಮಾಡಿ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನಾನ್ ನಿಮ್ಗೆ ಹೋಗಿ ಕತೆ ಹೇಳೋ ಹಾಗೆ ಹೇಳೋದ್ರ ಬದಲು ನೀವ್ ಪ್ರಶ್ನೆ ಕೇಳ್ತಾ ಹೋಗಿ ನಾವು ಉತ್ತರ ಹೇಳ್ತಾ ಹೋಗ್ತೀನಿ ನಾವು ಉತ್ತರ ಹೇಳ್ತಾ ಹೋಗ್ತೀನಿ ಅದೇ ಸರಿ ಸರ್ ಅದೇ ಸರಿ ಸಾರ್ ಹಾಗೋದ್ರಿಂದ ನಾವು ಸುಮ್ಮನೆ ಕುಳಿತುಕೊಳ್ಳೋದ್ರ ಬದಲು ಸಂಭಾಷಣೆಯಲ್ಲಿ ಭಾಗವಹಿಸಬಹುದು ಹಾಗ ಮಾಡೋದ್ರಿಂದ ನಾವು ಸುಮ್ಮನೆ ಕುಳಿತುಕೊಳ್ಳೋದ್ರ ಬದಲು ಸಂಭಾಷಣೆಯಲ್ಲಿ ಭಾಗವಹಿಸಬಹುದು ಬಹಳ ಒಳ್ಳೇದು ಬಹಳ ಒಳ್ಳೇದು ಈಗ ಯಾರು ಸಂಭಾಷಣೆ ಆರಂಭ ಮಾಡ್ತಿರಿ ಈಗ ಯಾರು ಸಂಭಾಷಣೆ ಆರಂಭ ಮಾಡ್ತಿರಿಂಗೋತ್ರಿಯನ್ನ ಮಾನಸ ಗಂಗೋತ್ರಿಯನ್ನ ಇಲ್ಲಿ ಯಾವಾಗ ಸ್ಥಾಪಿಸಿದ್ರು ಮೈಸೂರು ವಿಶ್ವವಿದ್ಯಾನಿಲಯದ ಈ ಸ್ನಾತಕೋತ್ತರ ಬೋಧನಾ ಮತ್ತು ಸಂಶೋಧನಾ ಕೇಂದ್ರನ ಮೈಸೂರು ವಿಶ್ವವಿದ್ಯಾನಿಲಯದ ಈ ಸ್ನಾತಕೋತ್ತರ ಬೋಧನಾ ಮತ್ತು ಸಂಶೋಧನಾ ಕೇಂದ್ರದ ಒಂಬೈನೂರ ಇಸ್ವಿ ಏಪ್ರಿಲ್ ತಿಂಗಳಿನಲ್ಲಿ ಆರಂಭಿಸಿದರು ಆರಂಭಿಸಿದರು ಇದು ಇಲ್ಲಿ ಆರಂಭವಾಗುವುದಕ್ಕ ಮೊದಲು ತರಗತಿಗಳು ಎಲ್ಲಿ ನಡೀತಾ ಇದ್ವು ಇದು ಇಲ್ಲಿ ಆರಂಭವಾಗೋದಕ್ ಮೊದಲು ತರಗತಿಗಳು ಎಲ್ಲಿ ನಡೀತಾ ಇದ್ವು ಈ ಕೇಂದ್ರ ಆರಂಭವಾಗೋದಕ್ ಮೊದ್ಲು ತರಗತಿಗಳು ಮಹಾರಾಜಾ ಕಾಲೇಜಿನಲ್ಲಿ ನಡೀತಿದ್ವು ಈ ಕೇಂದ್ರ ಆರಂಭವಾಗೋದಕ್ ಮೊದಲು ತರಗತಿಗಳು ಮಹಾರಾಜ ಕಾಲೇಜಿನಲ್ಲಿ ನಡೀತಿದ್ವು ಮಾನಸ ಗಂಗೋತ್ರಿಯನ್ನ ಇಲ್ಲಿ ಆರಂಭಿಸುವುದಕ್ಕೆ ಮುಖ್ಯ ಕಾರಣ ಯಾರು ಸರ್ ಮಾನಸ ಗಂಗೋತ್ರಿಯನ್ನ ಇಲ್ಲಿ ಆರಂಭಿಸುವುದಕ್ಕೆ ಮುಖ್ಯ ಕಾರಣ ಯಾರು ಸರ್ ಮಾನಸ ಗಂಗೋತ್ರಿನ ಇಲ್ಲಿ ಆರಂಭಿಸಿದವರು ಡಾಕ್ಟರ್ ಕೆ ವಿ ಮಾನಸ ಗಂಗೋತ್ರಿಯನ್ನ ಇಲ್ಲಿ ಆರಂಭಿಸಿದವರು ಡಾಕ್ಟರ್ ಕೆ ವಿ ಪುಟ್ಟಪ್ಪನವರು ಅವರು ಆಗ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು ಅವರು ಆಗ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು ತಮ್ಮ ಅಧಿಕಾರದ ಸಮಯದಲ್ಲಿ ಈ ಕೇಂದ್ರನ ಆರಂಭಿಸಿದರು ತಮ್ಮ ಅಧಿಕಾರದ ಸಮಯದಲ್ಲಿ ಈ ಕೇಂದ್ರಾನ ಆರಂಭಿಸಿದ್ರು ಯಾರು ರಾಮಾಯಣ ದರ್ಶನ ಬರದ ಪುಟ್ಟಪ್ನವರ ಯಾರು ರಾಮಾಯಣ ದರ್ಶನ ಬರದ ಪುಟ್ಟಪ್ನವರ ಹೌದು ಅವರೇ ಅವರೇ ಅವರು ದಕ್ಷ ಆಡಳಿತಗಾರರಷ್ಟೇ ಅಲ್ಲ ಕನ್ನಡದ ಶ್ರೇಷ್ಠ ಕವಿಗಳೂ ಕೂಡ ಅವರು ದಕ್ಷ ಆಡಳಿತಗಾರರಷ್ಟೇ ಅಲ್ಲ ಕನ್ನಡದ ಶ್ರೇಷ್ಠ ಕವಿಗಳು ಕೂಡ ಅವರನ್ನ ಕುರಿತು ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಅವ್ರನ್ನ ಕುರಿತು ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಆಡು ಮುಟ್ಟದ್ ಸೊಪ್ಪಿಲ್ಲ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಹಾಗೆ ಪುಟ್ಟಪ್ಪನವರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲ ಹಾಗೆ ಪುಟ್ಟಪ್ಪನವರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲ ಕವಿಯಾಗಿ ಕಾದಂಬರಿಕಾರರಾಗಿ ವಿಮರ್ಶಕರಾಗಿ ನಾಟಕಕಾರರಾಗಿ ಕಥೆಗಾರರಾಗಿ ಅವರು ತುಂಬಾ ಹೆಸರು ಗಳಿಸಿದ್ದಾರೆ ಕವಿಯಾಗಿ ಕಾದಂಬರಿಕಾರರಾಗಿ ವಿಮರ್ಶಕರಾಗಿ ನಾಟಕಕಾರರಾಗಿ ಕಥೆಗಾರರಾಗಿ ಅವರು ತುಂಬಾ ಹೆಸರು ಗಳಿಸಿದ್ದಾರೆ ಅವ್ರ ಪುಸ್ತಕಗಳನ್ನ ಓದದ ಕನ್ನಡಿಗರೇ ಅಪರೂಪ ಅವರ ಪುಸ್ತಕಗಳನ್ನು ಓದದ ಕನ್ನಡಿಗರೇ ಅಪರೂಪ ಅವರ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅವರ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅವರ ಕಾವ್ಯನಾಮ ಕುವೆಂಪು ಅವರ ಕಾವ್ಯನಾಮ ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ ಅವರು ನಮ್ಮ ರಾಷ್ಟ್ರಕವಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರ ಪ್ರತಿಮೆ ಇದೆ ಸರ್ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವ್ರ ಪ್ರತಿಮೆ ಇದೆ ಸರ್ ಹೌದು ಇದೆಲ್ಲ ನೋಡಿದಿರೋ ಅಥವಾ ನೋಡಿದವ್ರು ಇದೀರೋ ನೋಡಿದಿರೋ ಅಥವಾ ನೋಡಿದವರು ಇದೀರೋ ನಮ್ಮಲ್ಲಿ ಸುಮಾರು ಜನ ನೋಡಿದವರು ಇದೀವಿ ಸರ್ ನಮ್ಮಲ್ಲಿ ಸುಮಾರು ಜನ ನೋಡದವರು ಇದೀವಿ ಸರ್ ನಮಗೆ ಗಂಗೋತ್ರಿಯಲ್ಲಿ ಏನೇನ್ ಇದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನಮಗೆ ಗಂಗೋತ್ರಿಯಲ್ಲಿ ಏನೇನ್ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಜಾನಪದ ವಸ್ತು ಸಂಗ್ರಹಾಲಯ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಜಾನಪದ ವಸ್ತು ಸಂಗ್ರಹಾಲಯ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಮನೋವಿಜ್ಞಾನ ವಿಭಾಗ ಭೂಗರ್ಭಶಾಸ್ತ್ರ ಸಂಸ್ಥೆ ಬೌದ್ಧ ವಿಜ್ಞಾನ ವಿಭಾಗಗಳು ನೈಸರ್ಗಿಕ ವಿಜ್ಞಾನ ವಿಭಾಗಗಳು ಮಾನವಿಕ ವಿಭಾಗ ಭಾರತೀಯ ಭಾಷಾ ಸಂಸ್ಥಾನ ಲೈಬ್ರರಿ ಮತ್ತು ಗಾಂಧಿ ಭವನ ಇವೆ ಮನೋವಿಜ್ಞಾನ ವಿಭಾಗ ಭೂಗರ್ಭಶಾಸ್ತ್ರ ಸಂಸ್ಥೆ ಭೌತ ವಿಜ್ಞಾನ ನೈಸರ್ಗಿಕ ವಿಜ್ಞಾನ ವಿಭಾಗಗಳು ಮಾನವಿಕ ವಿಭಾಗ ಭಾರತೀಯ ಭಾಷಾ ಸಂಸ್ಥಾನ ಲೈಬ್ರರಿ ಮತ್ತು ಗಾಂಧಿ ಭವನ ಅಲ್ಲದೆ ಒಂದು ಬಯಲು ರಂಗಮಂದಿರವೂ ಸಹ ಇದೆ ಅಲ್ಲದೆ ಒಂದು ಬಯಲು ರಂಗಮಂದಿರವೂ ಸಹ ಇದೆ ಇದರಲ್ಲಿ ಜಾನಪದ ವಸ್ತು ಸಂಗ್ರಹಾಲಯ ಕನ್ನಡ ಅಧ್ಯಯನ ಸಂಸ್ಥೆ ಗಾಂಧಿ ಭವನ ಮತ್ತು ಲೈಬ್ರರಿಯನ್ನು ಅವಶ್ಯವಾಗಿ ನೋಡಲೇಬೇಕು ಇದರಲ್ಲಿ ಜಾನಪದ ವಸ್ತು ಸಂಗ್ರಹಾಲಯ ಕನ್ನಡ ಅಧ್ಯಯನ ಸಂಸ್ಥೆ ಗಾಂಧಿ ಭವನ ಮತ್ತು ಲೈಬ್ರರಿಯನ್ನು ಅವಶ್ಯವಾಗಿ ನೋಡಲೇಬೇಕು ಲೈಬ್ರರಿ ನೋಡಿದ್ದೀವಿ ಸಾರ್ ಲೈಬ್ರರಿ ನೋಡಿದ್ದೀವಿ ಸಾರ್ ಬಹಳ ದೊಡ್ಡದು ಬಹಳ ದೊಡ್ಡದು ಇಷ್ಟು ದಿನ ಇಲ್ಲಿದ್ದು ಲೈಬ್ರರಿ ನೋಡದೆ ಇರ್ತೀವಾ ಇಷ್ಟು ದಿನ ಇಲ್ಲಿದ್ದು ಲೈಬ್ರರಿ ನೋಡದೆ ಇರ್ತೀವಾ ಹೌದಾ ನಿಮ್ಮೆಲ್ಲಾ ನೋಡಿದೀರ ಹೌದಾ ಜಾನಪದ ವಸ್ತು ಸಂಗ್ರಹಾಲಯ ನೋಡ್ಬೇಕು ಅಂತ ಆಸೆ ಸರ್ ನಮ್ಗೆಲ್ಲ ಜಾನಪದ ವಸ್ತು ಸಂಗ್ರಹಾಲಯ ನೋಡ್ಬೇಕು ಅಂತ ಆಸೆ ಒಂದ್ಸಾರಿ ಕರ್ಕೊಂಡು ಹೋಗಿ ಒಂದ್ಸಾರಿ ಕರ್ಕೊಂಡ ಹೋಗಿ ಖಂಡಿತ ಕರ್ಕೊಂಡೋಗ್ತೀನಿ ಖಂಡಿತ ಕರ್ಕೊಂಡೋಗ್ತೀನಿ ಅದನ್ನ ನೋಡದ್ ಮೇಲೆ ಇಲ್ಲಿದ್ದು ಪ್ರಯೋಜನವಿಲ್ಲ ಸರ್ ಮಾನಸ ಗಂಗೋತ್ರಿ ಅಂತ ಇದಕ್ಕೆ ಯಾರ ಹೆಸರಿಟ್ರು ಸರ್ ಮಾನಸ ಗಂಗೋತ್ರಿ ಅಂತ ಇದಕ್ಕೆ ಯಾರ ಹೆಸರಿಟ್ರು ಕುವೆಂಪು ಅವರೇ ಇಟ್ರು ಕುವೆಂಪು ಅವರೇ ಇಟ್ರು ಈ ಭೂಮಿ ಹಾಳು ಬಿದ್ದಿತ್ತು ಮೊದಲು ಈ ಭೂಮಿ ಹಾಳು ಈಗ ನೋಡಿ ನೈಸರ್ಗಿಕ ಸೌಂದರ್ಯದ ಮಧ್ಯದಲ್ಲಿ ಈ ಕೇಂದ್ರ ಹೇಗಿದೆ ಈಗ ನೋಡಿ ನೈಸರ್ಗಿಕ ಸೌಂದರ್ಯದ ಮಧ್ಯದಲ್ಲಿ ಈ ಕೇಂದ್ರ ಹೇಗಿದೆ ಸುತ್ತಲೂ ಹಸಿರು ಗಿಡಗಳು ಮರಗಳು ಮಧ್ಯೆ ಕೆಂಪು ಬಿಳಿ ಹಳದಿ ಹೂಗಳು ಋತುಮಾನಕ್ಕೆ ತಕ್ಕಂತೆ ಚಿಗುರುವ ಹೂ ಬಿಡುವ ಗಿಡ ಸುತ್ತಲೂ ಹಸಿರು ಗಿಡಗಳು ಮರಗಳು ಬಿಳಿ ಹಳದಿ ಹೂಗಳು ಋತುಮಾನಕ್ಕೆ ತಕ್ಕಂತೆ ಚಿಗುರುವ ಹೂ ಬಿಡುವ ಗಿಡ ಮರಗಳು ಸರ್ ತುಂಬಾ ಇನ್ನು ಹತ್ತು ನಿಮಿಷ ಟೈಮ್ ಇದೆ ಇನ್ನೂ ಹತ್ತು ನಿಮಿಷ ಟೈಮ್ ಇದೆ ಈಗ ನೀವು ಇಲ್ಲಿವರೆಗೆ ಮಾತಾಡಿದ್ದನ್ನೇ ಸಂಭಾಷಣೆ ರೂಪದಲ್ಲಿ ಬರೀತೀರ ನೋಡೋಣ ಈಗ ನೀವು ಇಲ್ಲಿವರೆಗೆ ಮಾತಾಡಿದ್ದನ್ನೇ ಸಂಭಾಷಣೆ ರೂಪದಲ್ಲಿ ಬರಿತೀರಾ ನೋಡೋಣ ಆಗ್ಲಿ ಸರ್ ಬರಿತೀವಿ ಆಗ್ಲಿ ಸರ್ ಬರಿತೀವಿ ಬರೆಯದ ವಿದ್ಯಾರ್ಥಿನ ನಾನ್ ಜನಪದ ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗಲ್ಲ ಬರೆಯದ ವಿದ್ಯಾರ್ಥಿನ ನಾನ್ ಜನಪದ ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗಲ್ಲ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡೆಲ್ ಆಡದ ದಿನ ಇಲ್ಲ ಜಗಳ ಆಡದ ದಿನ ಇಲ್ಲ ಮನೆಯಲ್ಲಿ ಜಗಳ ಆಡದ ದಿನ ಇಲ್ಲ ನನ್ನ ಮನೆಯಲ್ಲಿ ಜಗಳ ಆಡದ ದಿನ ಇಲ್ಲ ನಾನು ನನ್ನ ಮನೆಯಲ್ಲಿ ಜಗಳ ಆಡದ ದಿನ ಇಲ್ಲ ನಾವು ತಿನ್ನದ ಹೋಟೆಲ್ ಇಲ್ಲ ತಿಂಡಿ ತಿನ್ನದ ಹೋಟೆಲ್ ಇಲ್ಲ ನಾನು ತಿಂಡಿ ತಿನ್ನೋಟೇಲ್ ಇಲ್ಲ ಈ ಊರಿನಲ್ಲಿ ನಾನು ತಿಂಡಿ ತಿನ್ನದ ಹೋಟೆಲ್ ಇಲ್ಲ ನೋಡದ ಜಾಗ ಇಲ್ಲ ನಾನು ನೋಡದ ಜಾಗ ಇಲ್ಲ ಮೈಸೂರಿನಲ್ಲಿ ನಾನು ನೋಡದ ಜಾಗ ಇಲ್ಲ ಓದದ ಪುಸ್ತಕ ಇಲ್ಲ ಅವಳು ಓದದ ಪುಸ್ತಕ ಇಲ್ಲ ಮಾಡೆಲ್ ನೋಡದವರು ಇದ್ದಾರೆ ವಸ್ತು ಪ್ರದರ್ಶನ ನೋಡದವರು ಇದ್ದಾರೆ ದಸರಾ ವಸ್ತು ಪ್ರದರ್ಶನ ನೋಡದವರು ಇದ್ದಾರೆ ಮೈಸೂರು ದಸರಾ ವಸ್ತು ಪ್ರದರ್ಶನ ನೋಡದವರು ಇದ್ದಾರೆ ಕೆಲವರು ಮೈಸೂರು ದಸರಾ ವಸ್ತು ಪ್ರದರ್ಶನ ನೋಡದವರು ಇದ್ದಾರೆ ನಮ್ಮ ಕ್ಲಾಸಿನಲ್ಲಿ ಕೆಲವರು ಮೈಸೂರು ದಸರಾ ವಸ್ತು ಪ್ರದರ್ಶನ ನೋಡದವರು ಇದ್ದಾರೆ ನೌ ಬಿಲ್ಡಪ್ ತರದವರು ಇದ್ದಾರೆ ಹೋಮ್ ವರ್ಕ್ ತರದವರು ಇದ್ದಾರೆ ಈ ಕ್ಲಾಸಿನಲ್ಲಿ ಹೋಮ್ ತರದವರು ಇದ್ದಾರೆ ಬರೆಯದವರು ಯಾರು ಉತ್ತರ ಬರೆಯದವರು ಯಾರು ಪ್ರಶ್ನೆಗೆ ಉತ್ತರ ಬರೆಯದವರು ಯಾರು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಇವರಲ್ಲಿ ನಗುವ ಹುಡುಗಿ ಯಾರು ಇವರಲ್ಲಿ ನಗದ ಹುಡುಗಿ ಯಾರು ನಾವು ಟ್ರಾನ್ಸ್ಫಾರ್ಮ್ ನೀನು ಓದುವ ಪುಸ್ತಕ ಯಾವುದು ನೀನು ಓದದ ಪುಸ್ತಕ ಯಾವುದು ಚೆನ್ನಾಗಿ ಕನ್ನಡ ಕಲಿಯುವ ವಿದ್ಯಾರ್ಥಿ ಇವರೇ ಚೆನ್ನಾಗಿ ಕನ್ನಡ ಕಲಿಯದ ವಿದ್ಯಾರ್ಥಿ ಇವರೇ ನಾನು ಮಾಡುವ ಕೆಲಸ ನೀನು ಮಾಡಬೇಕು ನಾನು ಮಾಡದ ಕೆಲಸ ನೀನು ಮಾಡಬೇಕು ಎರಡು ರೂಮು ಇರುವ ಮನೆಗೆ ಬಾಡಿಗೆ ಎಷ್ಟು ಎರಡು ರೂಮು ಇರದ ಮನೆಗೆ ಬಾಡಿಗೆ ಎಷ್ಟು ಇದು ಆಡು ಸೊಪ್ಪು ಇದು ಆಡು ಮುಟ್ಟದ ಸೊಪ್ಪು ಮಾಡಲ್ ಇವರಲ್ಲಿ ನಕ್ಕ ಹುಡುಗಿ ಯಾರು ಇವರಲ್ಲಿ ನಗದ ಹುಡುಗಿ ಯಾರು ನೌ ಟ್ರಾನ್ಸ್ಫಾರ್ಮ್ ನನಗೆ ಓದಿದ ಹುಡುಗಿ ಬೇಡ ನನಗೆ ಓದದ ಹುಡುಗಿ ಬೇಡ ಕೊಟ್ಟ ಹೆಣ್ಣು ಮನೆಗೆ ಹೇಗೆ ಹೊರಗು ಕೊಡದ ಹೆಣ್ಣು ಮನೆಗೆ ಹೇಗೆ ಹೊರಗು ಅವನು ಮಾಡಿದ ಕೆಲಸ ಇದೊಂದೇ ಅವನು ಮಾಡದ ಕೆಲಸ ಇದೊಂದೇ ನಾನು ಕೇಳಿದ ಹಾಡು ಇದು ನಾನು ಕೇಳದ ಹಾಡು ಇದು ಇದು ಅವರು ಒಪ್ಪಿಕೊಂಡ ಸಂಗತಿ ಇದು ಅವರು ಒಪ್ಪಿಕೊಳ್ಳದ ಸಂಗತಿ